ಪ್ರೇಯಕಾರ್ಯವೆಂದರೆ ಕ್ಷಣಮಾತ್ರಕ್ಕೆ ಮನೋರಂಜನವಾದದ್ದು ದೇಶಕ್ಕೆ ವಿದ್ಯಾಶಾಲೆಗಳು ಬೇಕು ಇದು ಶ್ರೇಯಸ್ಸು ಹಿತ ನೃತ್ಯ ಶಾಲೆಗಳು ಬೇಕು ಇದು ಪ್ರೇಯಸ್ಸು ರಂಜನೆ ಚಂದ್ರಮಂಡಲಕ್ಕೆ ಸೋಪಾನ ಕಟ್ಟುವುದು ಆದರೆ ಅದು ಸಾಧ್ಯವೋ ಕಾರ್ಯಸಾಧ್ಯವಾಗುವುದಿಲ್ಲ ರಾಜ್ಯ ನೇತ ಆದವನು ಒಳ್ಳೆಯ ಸಂಕಲ್ಪಗಳನ್ನು ತನ್ನ ಮನಸ್ಸಿನಲ್ಲಿ ಮಾಡಿಕೊಳ್ಳಬಹುದು ಆದರೆ ತನ್ನ ಸಂಕಲ್ಪಕ್ಕೆ ಅನುಕೂಲವಾದ ಸಾಧನಗಳು ಉಂಟೆ ದ್ರವ್ಯವುಂಟೆ ಇದನ್ನು ನೋಡಿಕೊಳ್ಳಬೇಕು ಒಂದಾನೊಂದು ಕಾರ್ಯ ಯೋಜನೆಯು ಹಿತವೂ ಹೌದು ಸಾಧ್ಯವೂ ಹೌದು ಎಂದು ಇಟ್ಟುಕೊಳ್ಳೋಣ ಆದರೆ ಅದು ಅವಸರವಾದದ್ದು ಅದಕ್ಕಿಂತ ಅವಸರವಾದದ್ದು ಬೇರೆ ಯಾವುದೂ ಇಲ್ಲವೋ ಇದನ್ನು ನೋಡಬೇಕು ಮಗನಿಗೆ ವಿದ್ಯೆಯೂ ಬೇಕು ವಿವಾಹವೂ ಬೇಕು ಎರಡು ವರ್ಷವೇ ಆದರೆ ಯಾವುದನ್ನು ಮೊದಲು ಚಿಂತಿಸಬೇಕು ಹೀಗೆ ಆಲೋಚನೆಗಳು ಮೂರು ಬಗೆಗಳಲ್ಲಿಯೂ ನಡೆದು ಮುಗಿದ ಬಳಿಕ ಕಾರ್ಯ ನಿಷ್ಕರ್ಷೆ ಹಾಗೆ ನಿಷ್ಕರ್ಷೆಯಾದ ಕಾರ್ಯವಿಧಾನಕ್ಕೆ ರಾಜ್ಯ ನೇತ ಆದವನು ಕದಲದೇ ತನಿಷ್ಠ ಾಗಬೇಕು ಇದೇಸ್ ಧೈರ್ಯ ಇದಕ್ಕೆ ಬೇಕಾದದ್ದು ಧೈರ್ಯ ಯಾರು ಏನು ಬೇಕಾದರೂ ಹೇಳಲಿ ಎಂತ ವಿಘ್ನವಾದರೂ ಬರಲಿ ಅದನ್ನು ಮಾಡಿಯೇ ತೀರುತ್ತೇನೆಂಬ ಹಠ ಬರಬೇಕು ಈ ತೀರ್ಮಾನಕ್ಕೆ ತುಂಬಾ ಧೈರ್ಯ ಬೇಕು ನಿಂದಂತೂ ನೀತಿ ನಿಪುಣ ಯದಿವಸ್ತುವಂತೂ ಲಕ್ಷ್ಮೀಸಮಾವೇಶ ಗಚ್ಚತು ವಾ ಯಥೇಷ್ಟಂ ಅದ್ವೈವ ಮರಣವಸ್ತು ಯುಗಾಂತರೇ ನ್ಯಾಯಾತ್ ಪಥಾತ್ ಪ್ರಚಲಂತಿ ಪದಂ ನ ದೀರಾಹ ಶ್ರೀರಾಮಚಂದ್ರನು ತನ್ನ ತಮ್ಮನಾದ ಬರತನನ್ನು ಕುರಿತು ಏನು ಹೇಳಿದ ಲಕ್ಷ್ಮೀಶ್ಚಂದ್ರಾಗರೋವೇ ನ ಪ್ರತಿಜ್ಞಾಮಹಂ ಪಿತು ಇದು ಧೈರ್ಯಸ್ಥೈರ್ಯಗಳಿಗೆ ಉದಾಹರಣೆ ರಾಜಗೋಪಾಲಾಚಾರ್ಯರು ರಾಮ ಭಕ್ತರು ಅದಕ್ಕನುಗುಣವಾಗಿ ಧೈರ್ಯಸ್ಥೈರ್ಯಗಳನ್ನು ಅವಲಂಬಿಸಿದವರು ಆದ್ದರಿಂದ ರಾಜ್ಯನೇತ ಎನಿಸಿಕೊಳ್ಳುವುದಕ್ಕೆ ಎಲ್ಲ ವಿಧಗಳಲ್ಲಿಯೂ ಅರ್ಹರಾದವರು ಪಂಕ್ತಿ ಪಾವನ ವೆಂಕಟಕೃಷ್ಣಯ್ಯನವರು ಎಂ ವೆಂಕಟ ಕೃಷ್ಣಯ್ಯನವರ ಪ್ರಸ್ತಾವದಲ್ಲಿ ನಮ್ಮ ಮೊದಲ ನಮಸ್ಕಾರ ಸಲ್ಲಬೇಕಾದದ್ದು ಅವರ ಶುಶ್ರೂಷೆಯಲ್ಲಿದ್ದ ನಾಲ್ಕಾರು ಮಂದಿ ಶಿಷ್ಯರಿಗೆ ವೆಂಕಟ ಕೃಷ್ಣಯ್ಯನವರ ಊಟ ಉಪಚಾರಗಳ ದೇಹ ಆರೋಗ್ಯ ವಿಷಯದಲ್ಲಿಯೂ ಅವರ ಸಾರ್ವಜನಿಕ ಕಾರ್ಯಗಳ ವಿಷಯದಲ್ಲಿಯೂ ಕಾಲಕಾಲಕ್ಕೆ ತಕ್ಕ ಸೇವೆ ಸತ್ಕಾರಗಳನ್ನು ಭಕ್ತಿ ಶ್ರದ್ಧೆಗಳಿಂದ ನಡೆಸಿದವರು ಆ ವಿದ್ಯಾರ್ಥಿಗಳು ಅವರ ಗುರುಭಕ್ತಿಯು ವೃದ್ಧೋಪಾಸನೆಯು ಅಷ್ಟಿಷ್ಟಲ್ಲದೆ ಹೋಗಿದ್ದರೆ ವೆಂಕಟಕೃಷ್ಣಯ್ಯನವರು ಅಷ್ಟು ದೀರ್ಘಕಾಲ ದಕ್ಷತೆಯಿಂದ ಜೀವಿಸಿರುವುದು ಸಾಧ್ಯವಾಗಿ ವಾಗುತ್ತಿರಲಿಲ್ಲವೆಂದು ನನಗೆ ತೋರುತ್ತದೆ ಅವರು ಎಲ್ಲಿಂದ ಬಂದವರೋ ಈಗ ಎಲ್ಲೆಲ್ಲಿದ್ದಾರೋ ತಿಳಿಯದು ಅವರು ಮಹತ್ವವನ್ನು ಗುರುತಿಸಿ ಅದನ್ನು ಅವರಿಗೆ ನಮಸ್ಕಾರ ಪ್ರಥಮ ದರ್ಶನ ವೆಂಕಟಕೃಷ್ಣಯ್ಯನವರನ್ನು ನಾನು ಮೊದಲ ಸಾರಿ ಕಂಡದು ಸಾವಿರದ ಒಂಬೈನೂರ ಅದಕ್ಕೆ ಮುಂಚೆ ಅವರ ಹೆಸರನ್ನು ಕೇಳಿ ಪ್ರಸಿದ್ಧಿಯನ್ನು ತಿಳಿದಿದ್ದೆ ಸಾವಿರದ ಒಂಬೈನೂರ ನಾನು ಮೈಸೂರಿನ ಮಹಾರಾಜ ಕಾಲೇಜಿನ ಹೈಸ್ಕೂಲ್ ವಿಭಾಗದ ಫೋರ್ತ್ ಫಾರ್ಮ್ ತರಗತಿಯ ವಿದ್ಯಾರ್ಥಿ ಅದು ವೈಸರಾಯ್ ಲಾರ್ಡ್ ಕರ್ಜನ್ ಕಾಲ ಮೈಸೂರಿನ ಯಾವುದೋ ಸಂಸ್ಥೆಯ ಬಹುಶಃ ಲಿಟರರಿ ಯೂನಿಯನ್ ಬ್ಯಾರೋ ಎಂಬುವನ ಜ್ಞಾಪಕಾರ್ಥಕವಾಗಿ ಮೌಲ್ಟನ್ ಎಂಬ ಆಂಗ್ಲೇಯ ವಿದ್ವಾಂಸನಿಂದ ಅಥವಾ ಕತ್ವರ್ಟ್ ಇರಬಹುದು ಜ್ಞಾಪಕವಿಲ್ಲ ಒಂದು ಭಾಷಣಮಾಲೆಯನ್ನೇರ್ಪಡಿಸಿತ್ತು ಅದು ರಂಗಾಚಾರ್ಲು ಸ್ಮಾರಕ ಭವನದಲ್ಲಿ ಆ ಭಾಷಣಮಾಲೆಯ ಕಡೆಯ ದಿನ ನಾನು ಅದಕ್ಕಾಗಿ ಹೋಗಿದ್ದೆ ಭವನವು ಭರ್ತಿಯಾಗಿತ್ತು ನಾನು ಹೇಗೆ ಹೇಗೆ ನುಗ್ಗಿ ಹೋಗಿ ಒಂದು ಕಿಟಕಿಯ ಇಕ್ಕಟ್ಟಿನಲ್ಲಿ ನಿಂತಿದ್ದೆ ಆಗ ನನಗೆ ಇಂಗ್ಲಿಷ್ ಭಾಷೆಯ ಪರಿಚಯವಾಗಲಿ ಲೌಕಿಕ ಪ್ರಜ್ಞೆಯಾಗಲಿ ಆ ಉಪನ್ಯಾಸವನ್ನು ಗ್ರಹಿಸುವಷ್ಟರದಾಗಿರಲಿಲ್ಲ ಏನೋ ಹುಡುಗು ಹುಚ್ಚುತನ ನಾಲ್ಕು ಮಂದಿ ಸ್ನೇಹಿತರು ಹೋದ ನಾನು ಹೋದೆ ಭಾಷಣಕಾರನ ಟಿವಿ ಅವನ ವಾಕ್ ಪ್ರಕಾರ ಅವನ ಶೈಲಿ ಇವು ನನಗೆ ಮೆಚ್ಚುಗೆಯಾದವು ಬ್ರಿಟಿಷ್ ಸರಕಾರದಿಂದ ಇಂಡಿಯಾಕ್ಕೆ ದೊರೆತಿರುವ ಮತ್ತು ಇನ್ನೂ ದೊರೆಯಬಹುದಾದ ಲಾಭಗಳನ್ನು ಆತ ವಿಸ್ತರಿಸಿದ್ದ ಉಪನ್ಯಾಸ ಮುಗಿದ ಮೇಲೆ ಭಾಷಣಕಾರನಿಗೆ ವಂದನೆ ಹೇಳುವುದಕ್ಕಾಗಿ ಗೊತ್ತಾಗಿದ್ದವರು ಯಾರೋ ಎದ್ದು ನಿಲ್ಲುವುದರಲ್ಲಿದ್ದರು ಅಷ್ಟರೊಳಗಾಗಿ ಸಭಿಕರಲ್ಲಿ ಯಾರೋ ಒಬ್ಬರು ಮಿಸ್ ಮಿಸ್ಟರ್ ವೆಂಕಟ ಎಂದು ಕೂಗಿದರು ಇನ್ನು ಯಾರೋ ಇಬ್ಬರು ಮೂವರು ಅದನ್ನು ಅನುಮೋದಿಸಿ ಕೇಳಿಕೊಂಡರು ವೆಂಕಟಕೃಷ್ಣಯ್ಯನವರು ಎದ್ದು ನಿಂತು ಹೇಳಿದ್ದರ ಸಾರಾಂಶವೇನೆಂದರೆ ಈ ಉಪನ್ಯಾಸಗಳು ಚೆನ್ನಾಗಿದ್ದವು ಒಳ್ಳೆಯ ಭಾಷೆ ಒಳ್ಳೆಯ ವಾಗರಿ ನಮ್ಮ ಹುಡುಗರು ಇದನ್ನು ಕಲಿತುಕೊಳ್ಳಬೇಕು ಭಾಷಣಕಾರರು ಬ್ರಿಟಿಷ್ ಸರ್ಕಾರದಿಂದ ಇಂಡಿಯಾಕ್ಕೆ ಆಗಿರುವ ಉಪಕಾರಗಳನ್ನು ಕುರಿತು ವಿವರಣೆ ಕೊಟ್ಟರು ನಾವೆಲ್ಲ ಸಾಮಾನ್ಯವಾಗಿ ಅದನ್ನು ಒಪ್ಪಿಕೊಂಡವರೇ ಆದರೆ ಇಂಡಿಯಾ ದೇಶದ ಜನಕ್ಕೆ ತಾವು ಬೆಳೆಯಬೇಕು ತಮ್ಮ ಶಕ್ತಿಯಿಂದ ತಮ್ಮ ದೇಶದ ಆಡಳಿತ ಆಡಳಿತಗಳನ್ನು ತಾವೇ ನಡೆಸಿಕೊಳ್ಳಬೇಕು ಎಂದು ಆಶೆ ಇರುವುದು ಈ ಬಗೆಗೆ ಬ್ರಿಟಿಷ್ ಸರ್ಕಾರದ ಯೋಚನೆ ಹೇಗಿದೆ ಎಂಬುದನ್ನು ನಮ್ಮ ಉಪನ್ಯಾಸಕರು ವಿವರಿಸದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಅವರು ಮತ್ತೊಂದು ಸಾರಿ ಮೈಸೂರಿಗೆ ಬಂದು ಈ ವಿಷಯವನ್ನು ಕುರಿತು ಉಪನ್ಯಾಸ ಅವಕಾಶವಾದರೆ ಚೆನ್ನಾಗಿತ್ತು ಇದು ಸುಮಾರು ಐದಾರು ನಿಮಿಷಗಳ ಭಾಷಣ ಸಭೆಯ ನಾಲ್ಕು ಕಡೆಗಳಿಂದಲೂ ವೆಂಕಟ ಭಾಷಣಕ್ಕೆ ಚಪ್ಪಾಳೆಗಳ ಸುರಿಮಳೆ ಆಮೇಲೆ ಒಂದು ತಿಂಗಳು ಜನಕ್ಕೆ ಅದೇ ಮಾತು ನಾನು ಹಾಸ್ಟೆಲಿನಲ್ಲಿ ವಾಸವಾಗಿದ್ದೆ ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಏನು ಹೊಡೆದರಯ್ಯಾ ಎಷ್ಟು ಚೆನ್ನಾಗಿ ಗಸ್ತು ಕೊಟ್ಟರಯ್ಯ ಹೀಗೆ ಪ್ರಿಂಟಿಂಗ್ ಆಫೀಸು ಆಗ ನಂಜನಗೂಡಿನಲ್ಲಿ ನನ್ನ ಸ್ವಜನ ಕೆ ಲಕ್ಷ್ಮೀನಾರಾಯಣಪ್ಪನವರು ಮುನ್ಸೀಫರಾಗಿದ್ದರು ಅವರಿಗೂ ವೆಂಕಟಕೃಷ್ಣಯ್ಯನವರಿಗೂ ತುಂಬಾ ಗಾಢವಾದ ಸ್ನೇಹ ಲಕ್ಷ್ಮೀನಾರಾಯಣಪ್ಪನವರ ಮಗ ಪದ್ಮನಾಭಯ್ಯನೂ ನಾನೂ ಸಹಪಾಠಿಗಳು ಒಂದೇ ಕೊಠ ಕೊಠಡಿಯಲ್ಲಿದ್ದವು ವಾರಕ್ಕೊಂದು ಸಲ ವೆಂಕಟಕೃಷ್ಣಯ್ಯನವರನ್ನು ನೋಡಿ ಬರತಕ್ಕದ್ದೆಂದು ವಿದಾಯಕ ಮಾಡಿದ್ದರು ಆಗ ವೆಂಕಟಕೃಷ್ಣಯ್ಯನವರು ವಾಸವಾಗಿದ್ದು ಪದ್ಮಯ ಎಂಬ ವಿಸ್ತಾರವಾದ ಭವ್ಯವಾದ ಮನೆಯಲ್ಲಿ ಆ ಮನೆಯ ಹಿಂಭಾಗದಲ್ಲಿ ಪ್ರಿಂಟಿಂಗ್ ಆಫೀಸು ಅಲ್ಲಿಯೇ ಮೈಸೂರು ಹೆರಾಲ್ಡ್ ಇಂಗ್ಲಿಷ್ ಪತ್ರಿಕೆಯು ವೃತ್ತಾಂತ ಚಿಂತಾಮಣಿ ಕನ್ನಡ ಪತ್ರಿಕೆಯೂ ಅಚ್ಚಾಗುತ್ತಿದ್ದುದು ಒಂದು ನ್ಯೂಸ್ ಪೇಪರ್ ಆಫೀಸು ಎಷ್ಟು ಗಲಿಬಿಲಿಯಾಗಿರುತ್ತದೆ ಕಾಗದಗಳು ಎಷ್ಟು ಚೆಲ್ಲಾಪಿಲ್ಲಿ ಆಗಿರುತ್ತದೆ ಅಚ್ಚಿನ ಮಸಿ ಎಲ್ಲೆಲ್ಲಿಯೂ ಹೇಗೆ ಚೆಲ್ಲಿರುತ್ತದೆ ಎಂಬುದರ ಪರಿಚಯ ನನಗೆ ಮೊದಲು ಆದದ್ದು ಆಗ ವೆಂಕಟ ಕೃಷ್ಣಯ್ಯನವರ ವಿಷಯದಲ್ಲಿ ನಮಗೆ ಭಯಭಕ್ತಿಗಳು ಮನಸಿನ ತುಂಬಾ ಇದ್ದವು ಭಯವಿದ್ದದರಿಂದ ಸಲಿಗೆ ಇರಲಿಲ್ಲ ಅವರಿಗೆ ಬಹಳ ಹತ್ತಿರ ನಾನು ಹೋಗಲಿಲ್ಲ ದೂರದರ್ಶನ ಅಷ್ಟೇ ವ್ಯಕ್ತಿ ಗುಣ ವೆಂಕಟಕೃಷ್ಣಯ್ಯನವರ ಆಕಾರ ನೋಟಕ್ಕೆ ಇಷ್ಟವಾಗುವಂತಹದ್ದು ಮೂರ್ತಿ ಅದಕ್ಕೆ ತಕ್ಕ ಗಾತ್ರ ಬಣ್ಣ ಕೊಂಚು ಮಾಸಲು ಬಿಳಪು ಪ್ರಸನ್ನವೂ ಗಂಭೀರವೂ ಆದ ಮುಖಭಾವ ಮುಖ ಉದ್ದುದವಲ್ಲ ಗುಂಡು ಗುಂಡೂ ಅಲ್ಲ ಆದರೂ ಕೆಲವು ಭಾಗಗಳಲ್ಲಿ ದುಂಡಿನ ತೋರಿಕೆ ಕಣ್ಣುಗಳಲ್ಲಿ ಸೌಮ್ಯಕಾಂತಿ ಯೌವನದಲ್ಲಿ ಬಹುಶಃ ರೂಪವಂತರಲ್ಲಿ ಗಣನೆಯಾಗುತ್ತಿದ್ದರೆಂದು ನನಗನ್ನಿಸುತ್ತದೆ ಅವರು ಭಾಷಣಕಾರರೆಂದು ಹೆಸರಾಗಿದ್ದರೂ ಬಹುಭಾಷೆಯಲ್ಲ ಮಾತಿನಲ್ಲಿ ಬಹುಮಿತ ಅವಶ್ಯವಿದ್ದಷ್ಟು ಮಾತ್ರ ಮಾತು ಅವರಿಗೆ ತಾವು ಮಾತನಾಡುವುದಕ್ಕಿಂತ ಇತರರು ಮಾತನಾಡುವುದನ್ನು ಕೇಳುವುದರಲ್ಲಿ ಹೆಚ್ಚು ಇಷ್ಟವೆಂದು ತೋರುತ್ತದೆ ಸ್ನೇಹ ಸಂಭಾಷಣೆಯಲ್ಲಿ ಅವರು ಕಟುಪದಗಳನ್ನು ಉಪಯೋಗಿಸುತ್ತಿರಲಿಲ್ಲ ಧ್ವನಿ ಎತ್ತಿ ಮಾತನಾಡುತ್ತಿರಲಿಲ್ಲ ಮಾತು ಮಾತು ಧ್ವನಿಯು ಮೃದುವಾಗಿ ಗಂಭೀರವಾಗಿರುತ್ತಿದ್ದವು ಪುಣ್ಯಾತ್ಮ ದೇವರು ಮಹಾನುಭಾವ ಮಹಾರಾಯ ಇಂಥ ವಿಶೇಷಣ ಪದಗಳು ಅವರಿಗೆ ಬಹುರೂಢಿ ಅದರಿಂದಲೇ ಎಲ್ಲರನ್ನೂ ಸಂಬೋಧಿಸುವರು ಅಶ್ಲೀಲ ಪದಗಳನ್ನು ಯಾರಿಗೂ ಪ್ರಯೋಗಿಸಿದ್ದಿಲ್ಲ ಅವರಿಗೆ ಕೋಪ ಬರುತ್ತಿದ್ದುದು ಅಪರೂಪ ಬಂದಾಗ ಅದು ವಿಶೇಷವಾಗಿ ಮುಖಭಾವದಲ್ಲಿ ತೋರುತ್ತೇ ಹೊರತು ಹೊರಡುತ್ತಿರಲಿಲ್ಲ ರೇಗುವುದು ಕೂಗಾಡುವುದು ಬಯ್ಯುವುದು ಅವರ ದಾರಿಯಲ್ಲವೆಂದೇ ಹೇಳಬೇಕು ಅವರು ಯಾರನ್ನೂ ಅಸಮಾಧಾನ ಬೆಂಗಳೂರಿಗೆ ಬಂದಾಗ ಅವರಿಗೆ ನಾಲ್ಕಾರು ತಿಂಡಿ ಊಟಗಳ ಅವಾಂತರ ಲಕ್ಷ್ಮೀನಾರಾಯಣಪ್ಪನವರ ಮನೆಯಲ್ಲಿ ಬೆಳಿಗ್ಗೆ ಉಪಹಾರ ಕಾಫಿಗಳನ್ನು ತಪ್ಪಿಸಿಕೊಳ್ಳುವಂತಿಲ್ಲ ಬಳಿಕ ಎಂ ಶಾಮರಾಯರ ಮನೆಗೆ ಹೋಗುವರು ಅಲ್ಲಿ ಕಾಫಿ ಬೇಡವೆಂದರೆ ಅಸಮಾಧಾನವಾದಿತ್ತು ಕುಡಿದ ಶಾಸ್ತ್ರ ಮಾಡುವರು ಅಲ್ಲಿಂದ ಎಚ್ವಿ ನಂಜುಂಡಯ್ಯನವರ ಮನೆಗೆ ಅಲ್ಲಿ ಊಟ ಕೆಬ್ಬಿಸುವರು ಲಕ್ಷ್ಮೀನಾರಾಯಣಪ್ಪ ಕಾದಿರುತ್ತಾರೆ ಎಂದು ನೆವ ಹೇಳಿದರೆ ಅವರು ಕೊಂಚ ರುಚಿ ನೋಡಿದರೆ ಸರಿ ಎನ್ನುವರು ಅದರಂತೆ ಅಲ್ಲಿ ಆಮೇಲೆ ಮಧ್ಯಾಹ್ನ ಲಕ್ಷ್ಮೀನಾರಾಯಣಪ್ಪನವರ ಮನೆಗೆ ಬಂದು ಅಲ್ಲಿ ಭೋಜನಕ್ಕೆ ಮುಂಚೆ ಯನಿಮಾ ಹೀಗೆ ತಾವೂ ಕಷ್ಟಪಟ್ಟುಕೊಂಡು ಸ್ನೇಹಿತರ ಇಷ್ಟವನ್ನು ನಡೆಸುವರು ಅವರು ಎಲ್ಲರಿಗೂ ಯನಿಮಾ ಚಿಕಿತ್ಸೆಯನ್ನು ಉಪದೇಶಿಸುತ್ತಿದ್ದರು ನನಗೂ ಆ ಉಪದೇಶ ಆಗಿದೆ ಮತಾಚಾರ ವಿಷಯದಲ್ಲಿ ವೆಂಕ ವೆಂಕಟಕೃಷ್ಣಯ್ಯನವರ ಅಂತರಂಗ ಹೇಗಿತ್ತೆಂಬುದನ್ನು ನಾನರಿಯೇ ಅವರಿಗೆ ದೃಢವಾದ ಭವ ಭಗವ್ ಭಕ್ತಿ ಇತ್ತೆಂಬುದನ್ನು ಮಾತ್ರ ನಾನು ಹೇಳಬಲ್ಲೆ ಅವರು ಯಾವ ಬಾಹ್ಯಾನುಷ್ಠಾನವನ್ನು ಇಟ್ಟುಕೊಂಡಿದ್ದಂತೆ ನನಗೆ ತೋರುವುದಿಲ್ಲ ವಿಭೂತಿ ಜಪ ಪೂಜೆ ಪಾರಾಯಣ ವ್ರತ ಶಾಸ್ತ್ರಕರ್ಮ ಇಂತಹದ್ದು ಯಾವುದನ್ನು ಅವರು ಇಟ್ಟುಕೊಂಡಿದ್ದವರಲ್ಲ ತಮ್ಮ ಮತ ತಮ್ಮ ಅಂತರಂಗದ್ದು ಅದನ್ನು ಬಹಿರಂಗದಲ್ಲಿ ಇತರರಿಗಾಗಿ ಪ್ರದರ್ಶನ ಮಾಡಬೇಕಾದದ್ದಿಲ್ಲ ಎಂದು ಅವರು ನಿಶ್ಚಯ ಮಾಡಿಕೊಂಡಿದ್ದಿರಬೇಕು ವಿಶ್ವೇಶ್ವರಯ್ಯನವರು ಮತ ಪ್ರದರ್ಶನ ಮಾಡಿದವರಲ್ಲ ಗೋಖಲೆಯವರು ಹಾಗೆಯೇ ಆದರೆ ಅವರು ಯಾರೂ ನಾಸ್ತಿಕರಲ್ಲ ಆಚಾರ ಅನುಷ್ಠಾನಗಳನ್ನಿಟ್ಟುಕೊಂಡವರನ್ನು ಆಕ್ಷೇಪಿಸಿದವರು ಹಾಸ್ಯ ಮಾಡಿದವರು ಅಲ್ಲ ವೆಂಕಟಕೃಷ್ಣಯ್ಯನವರ ಅಂತರಂಗವನ್ನು ಸೂಚ ಸೂಚಿಸುವ ಒಂದು ವಾಕ್ಯವನ್ನು ಅವರು ವೃತ್ತಾಂತ ಚಿಂತಾಮಣಿ ಪತ್ರಿಕೆಯ ಮುಖಪತ್ರದ ಮೇಲೆ ವಾರ ವಾರವೂ ಅಚ್ಚು ಮಾಡಿಸುತ್ತಿದ್ದರು ಶ್ಲೋಕಾರ್ಧೇನ ಪ್ರವಶ್ಯಾಮಿ ಯದ ಯದುಕ್ತಂ ಗ್ರಂಥ ಕೋಟಿಹಿ ಪರೋಪಕಾರುನ್ಯಾಯ ಪಾಪಾಯ ಪರಿಪೀಡನಂ ವಾತ್ಸಲ್ಯ ಸಾವಿರದ ಒಂಬೈನೂರ ನನ್ನ ವಿದ್ಯೆ ಪಾರವನ್ನು ಮುಟ್ಟಿತು ನಾನು ಬೆಂಗಳೂರಿನಲ್ಲಿ ನಿರುದ್ಯೋಗಿಯಾಗಿ ಅಲಿಯುತ್ತಿದ್ದೆ ಆ ವರ್ಷ ಸೂರತ್ ಪಟ್ಟಣದಲ್ಲಿ ಕಾಂಗ್ರೆಸ್ ಸೇರಿದ್ದು ಸಂಸ್ಥೆ ದ್ವಿಪಕ್ಷವಾಗಿ ಒಡೆದಿತ್ತು ಅತಿವಾದಿಗಳ ಪಕ್ಷ ಒಂದು ಮಿತವಾದಿಗಳ ಪಕ್ಷ ಒಂದು ಆ ಸಂದರ್ಭದಲ್ಲಿ ದೇಶದಲ್ಲೆಲ್ಲ ಕಳವಳವನ್ನುಂಟು ಮಾಡಿತು ನಾನು ಒಂದು ಸಾಹಸ ಮಾಡಿದೆ ಸಂಯುಕ್ತ ಅಂಡ್ ಯುನೈಟೆಡ್ ಇಂಡಿಯಾ ಎಂದು ಇಂಗ್ಲಿಶಿನಲ್ಲಿ ಒಂದು ಲೇಖನ ಬರೆದು ಅದನ್ನು ವೆಂಕಟಕೃಷ್ಣಯ್ಯನವರಲ್ಲಿಗೆ ಕಳುಹಿಸಿದೆ ಅವರು ಅದನ್ನು ಮೆಚ್ಚಿ ನನಗೆ ಕಾಗದ ಬರೆದ್ದಲ್ಲದೆ ಮೈಸೂರು ಹೆರಾಲ್ಡ್ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರು ಅದನ್ನು ಒಂದು ಲಘು ರೂಪದಲ್ಲಿ ಪುನರ್ಮುದ್ರಣ ಮಾಡಿಸಿದರು ಅದು ನನ್ನ ಬಾಲಭಾಷಿತಗಳಲ್ಲಿ ಒಂದು ಇಲ್ಲಿ ಪ್ರಸ್ತಾವಿಸುವುದರ ಉದ್ದೇಶ ವೆಂಕಟ ಕೃಷ್ಣಯ್ಯನವರ ವಾತ್ಸಲ್ಯವೆಂತಾದ್ದೆಂಬುದನ್ನು ತೋರಿಸ ತೋರಿಸುವುದಲ್ಲದೆ ಬೇರೆಯಲ್ಲ ಪರಗುಣ ಪರಮಾಣು ಪರ್ವತೀಕೃತ ಇದು ಅವರ ಸ್ವಭಾವ ಸಾವಿರದ ನನ್ನ ತಂಗಿಗೆ ವೈದವ್ಯ ಪ್ರಾಪ್ತವಾಯಿತು ಆಗ ಆಕೆ ಸುಮಾರು ಹತ್ತು ವರ್ಷದವಳು ವೆಂಕಟಕೃಷ್ಣಯ್ಯನವರಿಗೆ ಈ ವರ್ತಮಾನ ಹೇಗೋ ತಿಳಿಯಿತು ಅವರು ನನಗೆ ಕಾಗದ ಸಂತಾಪ ಸೂಚಿಸಿ ನೀನು ಆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಾ ನನ್ನ ಮನೆಯಲ್ಲಿಟ್ಟುಕೊಂಡು ನಾನು ಸಾಕುತ್ತೇನೆ ವಿದ್ಯಾಭ್ಯಾಸ ಮಾಡಿಸುತ್ತೇನೆ ಆಕೆಯನ್ನು ನಿರುತ್ಸಾಹಪಡಿಸಬಾರದು ಆಕೆ ಸಂತೋಷದ ವಾತಾವರಣದಲ್ಲಿರಬೇಕು ಇಲ್ಲಿಗೆ ನೀನೇ ಕರೆದುಕೊಂಡು ಬಾ ಎಂದರು ಆದರೆ ನನ್ನ ತಂದೆ ತಾಯಿಗಳು ಹಳೆಯ ಕಾಲದವರು ಪೂರ್ವಾಚಾರ ನಿಷ್ಠರು ಸಲಹೆಯನ್ನು ಅವರು ಅಂಗೀಕರಿಸದೆ ಬಿಟ್ಟಿದ್ದರು ವೆಂಕಟಕೃಷ್ಣಯ್ಯನವರ ಹೃದಯ ಎಂತಹದ್ದೆಂಬುದನ್ನು ಈ ಪ್ರಸಂಗ ತೋರಿಸುತ್ತದೆ ಜಲ ಸಂಗ್ರಹ ಸಾವಿರದ ಆರರಲ್ಲಿ ಮೈಸೂರಿನ ವೃತ್ತ ಪತ್ರಿಕಾ ಬಂದದ ಬಂಧದ ಕಾನೂನಾಯಿತಷ್ಟೇ ಅದಕ್ಕೆ ವಿರೋಧಿ ಪ್ರದರ್ಶನ ಮಾಡಬೇಕೆಂದು ಆಗ ಸಂಸ್ಥಾನದಲ್ಲಿ ನಡೆಯುತ್ತಿದ್ದ ವೃತ್ತ ಪತ್ರಿಕೆಗಳು ಎರಡು ಮೂರರ ವಿನ ಎಲ್ಲವೂ ಬಾಗಿಲು ಮುಚ್ಚಿದವು ಅದರಿಂದ ಸರಕಾರಕ್ಕೇನು ನಷ್ಟವಾಗಲಿಲ್ಲ ಅದು ವಿಪಿ ಮಾಧವರಾಯರ ಕಾಲ ಕೆಲ ಮಂದಿ ದೊಡ್ಡ ಅಧಿಕಾರಿಗಳ ಸಹಾಯ ಪ್ರೋತ್ಸಾಹಗಳಿಂದ ಬೇರೆ ಜನ ಬಂದು ಬೆಂಗಳೂರಿನಲ್ಲಿ ಪತ್ರಿಕೆಗಳನ್ನು ಹೊರಡಿಸಿದರು ಮೈಸೂರು ಮೇಲ್ ಎಂಬ ಇಂಗ್ಲಿಶು ದಿನಪತ್ರಿಕೆ ಅದನ್ನು ನಡೆಸುತ್ತಿದ್ದಾತ ಶಂಗುಣಿ ಮೆನನ್ ಎಂಬ ಮಲಯಾಳಿ ದೊಡ್ಡ ಮನುಷ್ಯ ವೆಂಕಟ ಒಂದು ದಿನ ಮಧ್ಯಾಹ್ನ ನಂತರ ಸುಮಾರು ನಾಲ್ಕು ಗಂಟೆಗೆ ನನ್ನ ಮನೆಗೆ ಬಂದು ಆತನನ್ನು ಹೋಗಿ ನೋಡೋಣ ಬಾ ಎಂದು ಕರೆದರು ನಾನು ಹೇಳಿದೆ ಆತ ನಮಗೆ ಪತ್ರಿಕಾಕ್ಷಿ ಸ್ಥಾನದಲ್ಲಿದ್ದಾನೆ ಆತನಿಂದ ನಮಗೇನಾದಿತ್ತು ಇದಕ್ಕೆ ವೆಂಕಟಕೃಷ್ಣಯ್ಯನವರು ಹೇಳಿದರು ಆತನ ದಾರಿ ಆತ ಹಿಡಿಯಲಿ ನಮ್ಮ ದಾರಿಯಲ್ಲಿ ನಾವಿರೋಣ ನಮ್ಮ ಮರ್ಯಾದೆಯನ್ನು ನಾವು ತೋರಿಸಿದ್ದರಿಂದ ಏನೂ ಬಾಧಕವಿಲ್ಲ ಸಾರ್ವಜನಿಕ ಕಾರ್ಯದಲ್ಲಿರುವವರು ದ್ವೇಷ ಹಠಗಳನ್ನು ಬಹುದೂರ ತೆಗೆದುಕೊಂಡು ಹೋಗಬಾರದು ಯಾವುದೋ ಒಂದು ವಿಷಯದಲ್ಲಿ ಅವನ ಸಹಾಯ ನಮಗೆ ಬೇಕಾಗಬಹುದು ಆ ದಿನ ನಾವು ಮೈಸೂರು ಮೇಲ್ ಕಾರ್ಯಾಲಯಕ್ಕೆ ಜಟಕಾದಲ್ಲಿ ಕುಳಿತು ಹೋಗುತ್ತಿದ್ದಾಗ ನಾನು ಹೇಳಿದೆ ದೇಶಕ್ಕಾಗಿ ಸಂತತವಾಗಿ ಕೆಲಸ ಮಾಡುವ ಒಂದು ಸಂಸ್ಥೆ ಅವಶ್ಯ ಆ ಸಂಸ್ಥೆಯಲ್ಲಿ ದೀಕ್ಷೆ ಸಮರ್ಥರಾದ ಯುವಜನ ಹತ್ತು ಮಂದಿ ಇರಬೇಕು ಇದಕ್ಕೆ ವೆಂಕಟಕೃಷ್ಣಯ್ಯನವರು ನೀನು ಹೇಳುವುದು ಸರಿಯೇ ಆದರೆ ಆ ಪ್ರಯತ್ನಕ್ಕೆ ಈಗ ಸದ್ಯ ಇರುವ ಪೀಡೆ ತೊಲಗಲಿ ಆಮೇಲೆ ಸಂಘದ ಯೋಚನೆ ಮಾಡೋಣ ವೆಂಕಟಕೃಷ್ಣಯ್ಯನವರಿಗೆ ಪತ್ರಿಕಾ ಲೇಖನ ಅನೋದ ಅನ್ನೋದಕ ಗಳಂತೆ ಇತ್ತು ಒಂದೆರಡು ಆರ್ಟಿಕಲ್ಲುಗಳನ್ನಾದರೂ ಬರೆಯದಿದ್ದರೆ ಅವರಿಗೆ ಊಟ ರುಚಿಸದು ನಿದ್ರೆಬಾರದು ಅವರು ತಮ್ಮ ಪತ್ರಿಕೆಗಳನ್ನು ನಿಲ್ಲಿಸಿದ ಮೇಲೆ ಮೈಸೂರು ಪೇಟ್ರಿಯೇಟ್ ಸಾಧ್ವಿ ಈ ವಾರ ಪತ್ರಿಕೆಗಳನ್ನು ಹೊರಡಿಸಿದ್ದಲ್ಲದೆ ಸಂಪದಭ್ಯುದಯ ಎಂಬ ದಿನಪತ್ರಿಕೆಯನ್ನು ಪ್ರಾರಂಭಿಸಿದರು ಈ ಪತ್ರಿಕೆಗಳ ಚರಿತ್ರೆಯನ್ನು ಬರೆಯಲು ನನಗಿಂತ ಸಮರ್ಥರಾದ ಬೇರೆ ಸ್ನೇಹಿತರಿದ್ದಾರೆ ವೃತ್ತಾಂತ ಚಿಂತಾಮಣಿಯ ಕಾಲದ ಒಂದು ಕತೆ ಜ್ಞಾಪಕಕ್ಕೆ ಆಟಿನ್ ರಾಜ ವೆಂಕಟ ಕೃಷ್ಣಯ್ಯನವರದು ತಮ್ಮ ದಿನದ ಕೆಲಸಗಳೆಲ್ಲ ಮುಗಿದ ಬಳಿಕ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿನಲ್ಲಿ ಪದ್ಮಾಲಯದ ಮುಂದೂಗಡೆಯ ಹಾಲಿನಲ್ಲಿ ಒಬರೆ ಕುಳಿತು ಕೊಂಚ ಹೊತ್ತು ನಿಶ್ಶಬ್ದವಾದ ವಾತಾವರಣದಲ್ಲಿರುವುದು ಪದ್ಧತಿ ಆಗ ಯಾರೂ ಅಲ್ಲಿಗೆ ಬರುತ್ತಿರಲಿಲ್ಲ ಅವರು ಒಬ್ಬರೇ ಕುಳಿತು ನಿಶ್ಚಿಂತೆಯಿಂದ ಧ್ಯಾನ ಮನನಗಳಲ್ಲಿ ಇರುತ್ತಿದ್ದರು ಒಂದು ರಾತ್ರಿ ಒಬ್ಬ ಭೇಟಿಗಾರರು ಬಂದು ಮುಂಬಾಗಿಲು ತಟ್ಟಿದ ಮೇಲೆ ವೆಂಕಟಕೃಷ್ಣಯ್ಯನವರು ಕೂಗಿ ಹೇಳಿದರು ಯಾರೋ ಅದು ನಾಂದಸಾರ್ ರಾಜಾ. ರಾಜ ವೆಂಕಟಕೃಷ್ಣಯ್ಯನವರು ಎದ್ದು ಹೋಗಿ ಬಾಗಿಲು ತೆಗೆದು ನೋಡಿದರು ಬಂದಿದ್ದವರು ಆಗಿನ ಪೊಲೀಸ್ ಸೂಪರಿಂಟೆಂಡರು ಅವರ ಹೆಸರು ಕೆ ಶ್ರೀನಿವಾಸನ್ ಎಂದು ತಮ್ಮ ಮಾತಿನ ವಿವರಣೆಗಳನ್ನು ಅವರೇ ಕೊಟ್ಟರು ತಮಿಳುಗನ್ನಡದಲ್ಲಿ ಇದು ಕೊಯಮತ್ತೂರು ಕುಂಭಕೋಣಗಳ ಕನ್ನಡಿಗಳ ಭಾಷೆ ನಾನು ಓದಿದೆ ಸಾರ್ ತಮ್ಮ ಪೇಪರ್ನಲ್ಲಿ ವಿದುರನ ವಿಲಾಪಗಳನ್ನು ಬೋ ಚಂದಾಗಿ ಬರೆದಿದ್ದರು ಏನು ಮಾಡಲಿ ಸಾರ್ ಆರ್ಟಿನ್ ರಾಜ ಅಂತ ಕರೆದಿದ್ದಾರೆ ನನ್ನ ದೇವರು ನನ್ನ ಹಾಗೆ ಮಾಡಿದಾನ ಹೇಳುವವರು ಕೇಳುವವರು ಇಬ್ಬರು ನಗುತ್ತಿದ್ದರು ಆಸಾಮಿ ಒಳ್ಳೆಯ ರಸಿಕ ಹಣವಂತ ಧೈರ್ಯಶಾಲಿ ಮತ್ತು ಸರಕಾರದಲ್ಲಿ ಪ್ರತಿಷ್ಠೆಯುಳ್ಳವನು ಆತ ಲಂಚಕೋರನಲ್ಲ ಇದರಿಂದ ಹಣಕಾಸು ಅಪೇಕ್ಷಿದ ಅಪೇಕ್ಷಿಸಿದವನಲ್ಲ ಆದರೆ ರಸಿಕ ಮನಸ್ತಾಪ ಪದ್ಮಾಲಯದ ಎದುರುಮನೆ ಕುಮಾರಭವನ ದಿವಾನ್ ಸರ್ ಕೆ ಶೇಷಾದ್ರಯ್ಯರವರ ವಾಸಗೃಹ ಶೇಷಾದ್ರಯ್ಯರವರನ್ನು ನೋಡಲಿಕ್ಕಾಗಿ ಪರದೇಶಗಳಿಂದ ಗಣ್ಯ ಜನರು ಆಗಾಗ ಬರುತ್ತಿದ್ದರು ಶೇಷಾದ್ರಯ್ಯರವರು ಬಂದವರೊಡನೆ ಮಾತುಕತೆ ನಡೆಸುತ್ತಿದ್ದಾಗ ಬಂದವರು ಈ ಊರಿನಲ್ಲಿ ನಾವು ನೋಡಬೇಕಾದದ್ದು ಏನೇನಿದೆ ಎಂದು ವಿಚಾರಿಸುವರು ಶೇಷಾದ್ರಯ್ಯರವರು ಎದುರುಮನೆಯಲ್ಲಿದ್ದಾರೆ ನನ್ನ ಪ್ರತಿ ಅವರನ್ನು ನೀವು ನೋಡಬೇಕಾದದ್ದು ಆತ ಹರ್ಬರ್ಟ್ ಸ್ಪೆನ್ಸರ್ ತಾತ್ವಿಕನು ಬರೆದಿರುವ ಎಲ್ಲಾ ಗ್ರಂಥಗಳನ್ನೂ ವ್ಯಾಸಂಗ ಒಂದು ಚೂರು ಬಿಡದೆ ಸೆನ್ಸರ್ ಸಾಹಿತ್ಯಕ್ಕೆ ಅಧಿಕಾರಿಗಳಾಗಿದ್ದಾರೆ ಆತ ವಿಚಾರಶೀಲ ಮತ್ತು ಪ್ರಾಮಾಣಿಕ ಎಂದು ಹೇಳಿ ವೆಂಕಟಕೃಷ್ಣಯ್ಯನವರನ್ನು ಮೆಚ್ಚಿಕೊಳ್ಳುತ್ತಿದ್ದರು ಸಾವಿರದ ಒಂಬೈ ಎಂಟುನೂರ ಮಹಾರಾಜ ಚಾಮರಾಜ ಒಡೆಯರವರು ದೈವಾಧೀನರಾದ ಬಳಿಕ ರಾಜ್ಯವನ್ನು ಯಾರು ಹೇಗೆ ನಿರ್ವಹಿಸತಕ್ಕದ್ದೆಂಬ ಪ್ರಶ್ನೆ ಎದ್ದಿತು ಸರ್ ಕೆ ಶೇಷಾದ್ರಯ್ಯರವರು ತಾವೇ ರಾಜಪ್ರತಿನಿಧಿಯಾಗಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡಿದ್ದರೆಂದು ಅದಕ್ಕಾಗಿ ಇಂಡಿಯಾ ಸರ್ಕಾರದೊಡನೆ ತರ ನಡೆಸುತ್ತಿದ್ದರೆಂದು ಒಂದು ಜನಪ್ರ ಜನಪ್ರವಾದ ಹೊರಟಿತ್ತು ರಾಜ್ಯ ವ್ಯವಸ್ಥೆ ಹಾಗಾಗತಕ್ಕದ್ದಲ್ಲವೆಂದು ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನದವರೇ ರಾಜಪ್ರತಿನಿಧಿಯಾಗಿ ನಿಯಮಿಸಲ್ಪಡಬೇಕೆಂದು ದಿವಾನರು ಆಕೆಗೆ ಅಧೀನರಾಗಿರತಕ್ಕದ್ದೆಂದು ಇನ್ನೊಂದು ಅಭಿಪ್ರಾಯ ಹೊರಟಿತು ಈ ಎರಡನೆಯ ಅಭಿಪ್ರಾಯಕ್ಕೆ ಮುಂದಾಳಾದವರು ವೆಂಕಟಕೃಷ್ಣಯ್ಯನವರು ಹೀಗೆ ಶೇಷಾದ್ರಯ್ಯ ರವರಿಗೂ ಮನಸ್ತಾಪ ಪ್ರಾರಂಭವಾಯಿತು ವೆಂಕಟ ದಿವಾನ್ ರಂಗಾಚಾರ್ಲೂರವರ ಇಷ್ಟ ಶಿಷ್ಯರು ರಂಗಾಚಾರ್ಲೂರವರು ಯಾವ ಬ್ರಿಟಿಷ್ ತಾತ್ವಿಕ ಗ್ರಂಥಗಳಿಂದ ರಾಜಕೀಯ ಭಾವನೆಗಳನ್ನು ಸಂಪಾದಿಸಿಕೊಂಡಿದ್ದರು ಆ ಗ್ರಂಥಗಳನ್ನು ವೆಂಕಟಕೃಷ್ಣಯ್ಯನವರು ಚೆನ್ನಾಗಿ ನೋಡಿದ್ದರು ರಂಗಾಚಾರ್ಲೂರವರ ಪ್ರಾಮಾಣಿಕತೆಯು ಚಾರಿತ್ರವೂ ರಾಜ್ಯತಂತ್ರ ದೂರದೃಷ್ಟಿಯು ವೆಂಕಟಕೃಷ್ಣಯ್ಯನವರ ಮನಸ್ಸನ್ನು ಪಟ್ಟಾಗಿ ಹಿಡಿದಿದ್ದವು ರಂಗಾಚಾರ್ಲೂರು ಸ್ಥಾಪನೆ ಮಾಡಿದ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಅದರ ನಾಲ್ಕನೆಯ ಅಥವಾ ಐದನೆಯ ಅಧಿವೇಶನದಿಂದ ವೆಂಕಟಕೃಷ್ಣಯ್ಯನವರು ಸದಸ್ಯರಾಗಿ ಸದಸ್ಯರಾಗಿದ್ದರು ಆಗ ಪ್ರಾರಂಭವಾದ ಸದಸ್ಯತ್ವವನ್ನು ಅವರು ಯಾವ ಜೀವವೂ ಶ್ರದ್ಧೆಯಿಂದ ಉಳಿಸಿಕೊಂಡಿದ್ದರು ಶೇಷಾದ್ರಯ್ಯರವರಿಗಾದರೂ ಪ್ರಜಾಪ್ರತಿನಿಧಿ ಸಭೆಯ ವಿಷಯದಲ್ಲಿ ಅಷ್ಟು ಹೆಚ್ಚಿನ ಅಭಿಮಾನವಿರಲಿಲ್ಲ ಆಡಳಿತದ ಕಾರ್ಯಗಳು ಬೇಗ ಬೇಗನೆಯೂ ನಿರಾತಂಕವಾಗಿಯೂ ನಡೆಯಲು ಸಭೆಯಿಂದ ಅಡ್ಡಿ ಎಂದು ಶೇಷಾದ್ರಿ ಶೇಷಾದ್ರಿಯಯ್ಯರ್ ಅವರ ಅಭಿಪ್ರಾಯ ರಾಜ್ಯದ ರಥಕ್ಕೆ ಪ್ರಜಾಸಭೆಯು ೇ ಆಗುತ್ತದೆಂದು ಕಾರ್ಯತತ್ಪರರಾದ ರಾಜ್ಯ ನಿರ್ವಾಹಕರು ಭಾವಿಸಿರುತ್ತಾರೆ ಹೀಗೂ ವೆಂಕಟಕೃಷ್ಣಯ್ಯನವರ ಮನೋಗತಕ್ಕೂ ಶೇಷಾದ್ರಯ್ಯರವರ ಮನೋಗತಕ್ಕೂ ವಿರೋಧ ಅನಿವಾರ್ಯವಾಯಿತು ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕಾ ಲೇಖನಗಳಲ್ಲಿ ಶೇಷಾದ್ರಯ್ಯರವರ ಆಡಳಿತ ನ್ಯೂನತೆಗಳನ್ನು ನಿಸ್ಸಂಕೋಚವಾಗಿ ಎತ್ತಿಹಾಕುತ್ತಾ ಬಂದರು ಇದರ ಘಾಟು ಶೇಷಾದ್ರಯ್ಯರ್ ಅವರಿಗೆ ಸಹಿಸಲಾಗದಷ್ಟುಕಟುವಾಯಿತು